ಎಚ್ ಜಿ ನರಸಿಂಹಾಚಾರ್ಯರು ನನ್ನ ಇಂಗ್ಲಿಷ್ ಹೆಚ್ಚು ಸೀಮಿತಕ್ಕೆ ಬಂದು ಕೆಲವು ದಿನಗಳಾದ ಮೇಲೆ ಕನ್ನಡ ಹುಚ್ಚು ಮೊದಲಾಯಿತು ಆಗ ನನ್ನ ವಯಸ್ಸಿನವರಿಗೆ ಪ್ರಪಂಚದಲ್ಲಿ ಬದುಕಿದ್ದವರ ಹೆಸರುಗಳಲ್ಲಿ ದೊಡ್ಡ ಹೆಸರೆಂದರೆ ಬಾಲಗಂಗಾಧರ ತಿಲಕರದು ವೀರರೆಂದರೆ ತಿಲಕರೆ ವೀರರು ಅವರ ಪಕ್ಕದಲ್ಲಿ ಎಂಥವರನ್ನು ನಿಲ್ಲಿಸಿದರು ಆ ಇನ್ನೊಬ್ಬರು ಕುಳ್ಳರೇ ತಿಲಕರೆ ಪುರುಷ ಇದು ನಮ್ಮ ಅಂದಿನ ಭಾವನೆ ಅದು ಸರಿಯಾದರುತ್ತದೆ ತಿಲಕರು ಪಟ್ಟಣದಲ್ಲಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿ ಮಹಾರಾಷ್ಟ್ರ ದೇಶದಲ್ಲೆಲ್ಲ ಆ ಉತ್ಸವ ವ್ಯಾಪಿಸುವಂತೆ ಪ್ರೇರಣೆ ಕೊಟ್ಟು ಅದರ ಮೂಲ ಜನಜಾಗೃತಿಯನ್ನುಂಟು ಮಾಡಿ ಜನಪದ ಭಾವನೆಗೆ ರೂಪು ಕೊಟ್ಟ ಸಂಗತಿ ನನಗೆ ತಿಳಿದಿತ್ತು ಅದರಂತೆ ಕರ್ನಾಟಕದಲ್ಲೂ ನಾವು ಏಕೆ ಮಾಡಬಾರದು ಎಂಬ ಪ್ರಶ್ನೆ ನನ್ನ ಮನಸ್ಸಿಗೆ ತೋರಿ ಅದಕ್ಕೂ ತರವಾಗಿ ಮಹಾಜನರಲ್ಲಿ ಒಂದು ವಿಜ್ಞಾಪನೆ ಮಾಡಬೇಕೆಂದು ಆಲೋಚನೆ ಬಂತು ಅದರಂತೆ ಒಂದು ಪ್ರಸಿದ್ಧ ಪತ್ರಿಕೆಯನ್ನು ಬರೆದಿದೆ ಅದರಲ್ಲಿ ಗಣೇಶ ಆ ರೂಪದ ತತ್ವ ಮತ್ತು ಆ ದೈವದ ಜನಪದ ಪದಾದರ್ಶತೆ ಇವೆ ಮೊದಲಾದ ಅಂಶಗಳನ್ನು ನನಗೆ ಆಜ್ಗೆ ತೋರಿದ ಮಟ್ಟಿಗೆ ನಿರೂಪಿಸಿದೆ ಆ ಬರವಣಿಗೆಯನ್ನು ಪ್ರಕಟಣೆಗೆ ಅರ್ಹವಾದದ್ದೆಂದು ಹೇಳಬೇಕಾದವರು ಯಾರು ಆ ವೇಳೆಗೆ ನಾನು ಶ್ರೀಮಾನ್ ಎಚ್ ಜಿ ನರಸಿಂಹಾಚಾರ್ಯರ ಹೆಸರನ್ನು ಚೆನ್ನಾಗಿ ಗುರುತಿಸಿಕೊಂಡಿದೆ ನಾನು ಸ್ಕೂಲಿನಲ್ಲಿ ಓದುತ್ತಿದ್ದಾಗ ಅವರ ದಿಲೀಪ ಚರಿತೆ ಅಜನ್ ರೂಪ ಚರಿತೆಗಳನ್ನು ಓದಿದೆ ಅವರು ಸಂಪಾದಿಸಿದ್ದ ಮ್ಯಾಕ್ಸ್ ಕಂಪನಿಯ ಕನ್ನಡ ವಾಚನ ಪುಸ್ತಕಗಳಲ್ಲಿ ಎರಡನ್ನು ಪಾಠ ಹೇಳಿದ್ದೆ ಮತ್ತು ಅವರ ಸಹ ಸಂಪಾದಕತ್ವದಲ್ಲಿ ಪ್ರಕಟವಾಗುತ್ತಿದ್ದ ಕರ್ನಾಟಕ ಕಾವ್ಯ ಮಂಜರಿಯ ಕೆಲವು ಸಂಚಿಕೆಗಳನ್ನು ನೋಡಿದೆ ಹೀಗೆ ಅವರ ಕನ್ನಡ ಗದ್ಯಪದ್ಯ ರಚನೆಯ ಮೂಲಕ ನನಗೆ ಅವರ ವಿಷಯದಲ್ಲಿ ಗೌರವ ಬುದ್ಧಿಯು ಮೆಚ್ಚುಗೆಯೂ ದೃಢಪಟ್ಟಿದ್ದವು ಆ ಕಾರಣದಿಂದ ನಾನು ಅವರಿಗೆ ನನ್ನ ಬರವಣಿಗೆಯನ್ನು ತೋರಿಸಬೇಕೆಂದು ನಿಶ್ಚಯ ಅವರು ವಾಸವಾಗಿದ್ದದ್ದು ಹಾಸ್ಪಿಟಲ್ ಲೈನ್ ಎಂಬ ಬೀದಿಯ ಉತ್ತರ ಪಾರ್ಶ್ವಶ್ರೇಣಿಯ ನಡುವೆ ಒಂದು ಮನೆಯಲ್ಲಿ ಆ ಬೀದಿ ಉಪ್ಪಾರಪೇಟೆ ನರಸಿಂಹಸ್ವಾಮಿಯ ಗುಡಿಯಿಂದ ಪೂರ್ವಕ್ಕೆ ಹೊರಟು ಹಿಂದಿನ ಹುಚ್ಚಾಸ್ಪತ್ರೆಯ ಈಗಿನ ಮೈಸೂರು ಬ್ಯಾಂಕಿನ ಪಕ್ಕದಲ್ಲಿ ದೊಡ್ಡ ಪೇಟೆಯನ್ನು ಸೇರುತ್ತದೆ ನಾನು ಹೋದಾಗ ಅವರೊಡನೆ ಅವರ ಸ್ನೇಹಿತರಾದ ಶ್ರೀ ಜಿಜಿ ನರಸಿಂಹಾಚಾರ್ಯರು ಇದ್ದರು ಜಿಜಿ ನರಸಿಂಹಾಚಾರ್ಯರು ಸಹ ಒಬ್ಬ ಗಣ್ಯ ವ್ಯಕ್ತಿ ಅವರು ಸ್ವಾಮಿ ವಿವೇಕಾನಂದರ ಮಹಾತ್ಮ್ಯಕ್ಕೆ ಮನಸೋತು ಅವರಿಗೆ ಸಾಕ್ಷಾತ್ ಶಿಷ್ಯರಾಗಿ ಅವರ ಅವರೊಡನೆ ಕೊಂಚ ಕಾಲ ದೇಶ ಸಂಚಾರ ಮಾಡಿದ್ದ ಮಹನೀಯರು ಅವರಿಗಿದ್ದ ಉದ್ಯೋಗ ದೊಡ್ಡದೇನೂ ಅಲ್ಲ ಅವರು ಡಿಸ್ಟ್ರಿಕ್ಟ್ ಆಫೀಸ್ನಲ್ಲಿ ಒಬ್ಬ ಗುಮಾಸ್ತರಾಗಿದ್ದರೆಂದು ತೋರುತ್ತದೆ ಆದರೆ ಅವರಿಗಿದ್ದ ವೇದಾಂತ ಸಾಹಿತ್ಯ ಜ್ಞಾನ ವಿಸ್ತಾರವಾದದ್ದು ಮತ್ತು ಅವರ ಸ್ವದೇಶಿಯಾಭಿಮಾನ ವೀರ್ಯವತ್ತಾದದ್ದು ಅವರ ಆಕಾರವು ಉನ್ನತವಾಗಿ ಗಂಭೀರವಾಗಿ ಪ್ರಸನ್ನವಾಗಿತ್ತು ಈ ಜಿಜಿಯವರ ಮಾತಿಗೆ ಇನ್ನೊಂದು ಸಾರಿ ಬರೋಣ ಎಸ್ಜಿ ನರಸಿಂಹಾಚಾರ್ಯರು ಆಕಾರದಲ್ಲಿ ದೊಡ್ಡಾಳಲ್ಲ ಸಾಮಾನ್ಯ ಗಾತ್ರ ತೆಳುವೆಂದೇ ಹೇಳಬಹುದು ನೋಡಿದ ಕೂಡಲೇ ತಟ್ಟನೆ ಮನಸ್ಸಿನ ಮೇಲೆ ಪರಿಣಾಮವನ್ನುಂಟು ಮಾಡವಲ್ಲ ರೂಪ ಪ್ರಭಾವ ಅವರಿಗಿರಲಿಲ್ಲ ನನ್ನ ಉದ್ದೇಶವನ್ನು ನಾನು ಹೇಳಿದ ಕೂಡಲೇ ಅವರು ನೀವು ಓದುವಿರಾ ನಾವು ಕೇಳುತ್ತೇವೆ ಎಂದರು ನಾನು ನನ್ನ ಪ್ರಬಂಧವನ್ನು ಓದಿ ಮುಗಿಸಿದ ಮೇಲೆ ತಾವೇ ಅದನ್ನು ಕೈಗೆ ತೆಗೆದುಕೊಂಡು ಇನ್ನೊಂದು ಸಾರಿ ಓದಿದರು ಆಮೇಲೆ ಎಸ್ಜಿ ಆಧುನಿಕ ಎಂಬ ಮಾತನ್ನು ಉಪಯೋಗಿಸಿದ್ದೀರಲ್ಲ ಹಾಗೆಂದರೇನು ನಾನು ಈಚೆ ಎಂದು ಎಸ್ಜಿ ಈಚೆ ಏಕೆ ಬರೆಯಬಾರದು ನನ್ನ ಸ್ನೇಹಿತರು ಮಹಾರಾಷ್ಟ್ರದವರು ಒಬ್ಬರಿದ್ದಾರೆ ಅವರು ಸಂಸ್ಕೃತ ಬಲ್ಲವರು ಅವರು ಈ ಆಧುನಿಕ ಎಂಬ ಪದವನ್ನು ಒಂದು ಕಡೆ ನೋಡಿದಾಗ ಅದಕ್ಕೆ ಅರ್ಥವೇನು ಎಂದು ನನ್ನನ್ನು ಕೇಳಿದರು ನಾನು ಆಶ್ಚರ್ಯಪಟ್ಟೆ ಸಂಸ್ಕೃತ ಅಧುನಾ ಎಂಬುದರ ವಿಶೇಷಣ ರೂಪ ಅಲ್ಲವೇ ಆಧುನಿಕ ಎಂಬುದು ಸಂಸ್ಕೃತ ಬಲ್ಲವರಿಗೆ ಅದು ಇಷ್ಟ ಇಷ್ಟು ಕಷ್ಟವಾಗಿರುವಾಗ ಸಂಸ್ಕೃತ ತಿಳಿಯದ ನಮ್ಮ ಸಾಮಾನ್ಯ ಜನಕ್ಕೆ ಈ ಮಾತು ಹೇಗೆ ಅರ್ಥವಾಗಬೇಕು ಕೆನ್ನೆಗೆ ಬಿದ್ದ ನನಗೆ ನ್ಯಾಯವಾಗಿ ಸಂದದ್ದು ತಿಂದು ವರೆಸಿಕೊಂಡೆ ಅಂತಹ ಪೆಟ್ಟುಗಳನ್ನು ಇನ್ನೂ ನಾಲ್ಕಾರು ಸಲ ತಿಂದಿದ್ದೇನೆ ಹೀಗೆ ಪ್ರಾರಂಭವಾದ ಪರಿಚಯ ಕೆಲವು ದಿವಸಗಳಲ್ಲಿ ಪಕ್ವವಾಯಿತು ಆಗ ಚಾಮರಾಜಪೇಟೆಯ ಮೊದಲನೆಯ ರಸ್ತೆಯಲ್ಲಿದ್ದ ಶ್ರೀರಾಮಕೃಷ್ಣ ಮಠಕ್ಕೆ ಎಸ್ಜಿ ನ ನರಸಿಂಹಾಚಾರ್ಯರು ಜಿಜಿಯವರು ವಾರಕ್ಕೆ ಎರಡು ಮೂರು ಸಲವಾದರೂ ಬರುತ್ತಿದ್ದರು ಅಲ್ಲಿ ಎಸ್ ಜಿಯವರ ಮಾತುಕತೆ ಕೇಳುವ ಭಾಗ್ಯ ನನಗೆ ಲಭಿಸಿತು ಆ ಮಾತಿನ ವಿಷಯಗಳು ಕಾವ್ಯಲಕ್ಷಣ ಕವಿಕತೆ ದೇಶ ಚರಿತ್ರೆ ಮತತ್ವ ಮತತತ್ವ ಸಮಾಜ ಶುದ್ದಿ ಇತ್ಯಾದಿ ಭಾಷಾ ಶೈಲಿಯಲ್ಲಿ ಸರಳತೆ ಎಸ್ಜಿಯವರಿಗೆ ಪ್ರಿಯವಾದ ಗುಣ ಎಂಬುದನ್ನು ಅವರು ನನಗೆ ಕಲಿಸಿದ ಪಾಠದಿಂದ ಊಹಿಸಿಕೊಳ್ಳಬಹುದು ನಡವಳಿಕೆಯಲ್ಲಿಯೂ ಅವರು ಹಾಗೆಯೇ ಸರಳರು ಒಂದಾನೊಂದು ದಿನ ಸಂಜೆ ನಮ್ಮ ಸಮಾಜದ ಗಣ್ಯ ಕಾಲಹರಣ ಮಾಡುವ ರೀತಿ ಪ್ರಸ್ತಾಪನೆ ಪ್ರಸ್ತಾಪಕ್ಕೆ ಬಂತು ಆಗ ಎಸ್ಜಿ ಅವರು ಹೀಗೆಂದರು ಇಂಗ್ಲಿಷ್ ವಿದ್ಯೆ ಕಲಿತು ದೊಡ್ಡ ದೊಡ್ಡ ಹುದ್ದೆಗಳಿದ್ದು ಪೆನ್ಷನ್ ಸಂಪಾದಿಸಿದವರು ವಕೀಲರಾಗಿ ಐಶ್ವರ್ಯ ಸಂಪಾದಿಸಿದವರು ಮುಪ್ಪಿನಲ್ಲಿ ಇನ್ಸ್ಟಿಟ್ಯೂಟ್ ಮೊದಲಾದ ವಿನೋದ ಸ್ಥಾನಗಳಿಗೆ ಹೋಗಿ ಸಂಜೆಯನ್ನು ರಾತ್ರಿಯನ್ನು ಅಲ್ಲಿ ಹಾಳು ಮಾಡುತ್ತಾರೆ ಅವರಿಗೆ ವಿನೋದವೆಂದರೆ ಇಸ್ಪೀಟ್ ಕಲಹ ಆನಂದವೆಂದರೆ ಮಧುಸೇವನೆಯ ಮತ್ತು ಹೀಗೆ ವಿಶ್ರಾಂತಿ ಕಾಲವನ್ನು ಯತ್ನ ಮಾಡಿಕೊಂಡು ಪಶು ವೃತ್ತಿಯಲ್ಲಿ ಬದುಕನ್ನು ಮುಗಿ ಮುಗಿಸಿಕೊಳ್ಳುತ್ತಾರೆ ಅಂತವರು ಚೆನ್ನಾಗಿ ಬದುಕಲು ಮನಸ್ಸು ಮಾಡಿದರೆ ಅವರಿಂದ ಎಷ್ಟೋ ಸಮಾಜ ಸೇವೆ ನಡೆಯಬಹುದು ಅವರ ಸುತ್ತಮುತ್ತ ಎಷ್ಟೋ ಸತ್ಪರಿಣಾಮ ಉಂಟಾಗಬಹುದು ದೊಡ್ಡ ವಿಷಯಕ್ಕೆ ಮನಸ್ಸು ಕೊಡುವ ಅಭ್ಯಾಸವನ್ನು ಚಿಕ್ಕಂದಿನಿಂದ ಮಾಡಿಕೊಳ್ಳಬೇಕು ಪ್ರಕೃತಿಯಲ್ಲೆಲ್ಲೂ ಒಂದೊಂದು ಪುಸ್ತಕವನ್ನು ತೆರೆದಿಟ್ಟಿದ್ದಾಳೆ ನಮ್ಮಲ್ಲಿರಬೇಕಾದದ್ದು ತೆರೆದ ಕಣ್ಣು ಈ ಪೆನ್ಷನ್ದಾರರು ಪುಷ್ಟರಾದ ವಕೀಲರು ಆಕಾಶದ ಕಡೆ ನೋಡಬಾರದೆ ನಕ್ಷತ್ರ ಗ್ರಹಗಳ ಗಾತ್ರಗಳನ್ನು ವರ್ಣಗಳನ್ನು ಅವುಗಳ ಸಂಚಾರ ಮಾರ್ಗಗಳನ್ನು ತಿಳಿದುಕೊಳ್ಳಬಾರದೆ ಎಂತ ಅದ್ಭುತವಾದ ಶಾಸ್ತ್ರ ಖಗೋಳ ವಿಜ್ಞಾನ ವಿಜ್ಞಾನ ಶಾಸ್ತ್ರಗಳು ಬುದ್ಧಿಯ ಶ್ರಮವನ್ನು ಬೇಡುತ್ತದೆ ಅವರು ಅಷ್ಟು ಶ್ರಮ ಅದು ಹೋಗಲಿ ಚೆನ್ನಾಗಿ ಅಡಿಗೆ ಮಾಡುವುದನ್ನಾದರೂ ಕಲಿತು ಹತ್ತು ಜನ ಇಷ್ಟು ಮಿತ್ರರಿಗೆ ಆಗಾಗ ಅವತರಣ ಮಾಡಬಾರದೆ ತಂದೆ ಸೊಗಸಾಗಿ ಅಡಿಗೆ ಮಾಡುತ್ತಿದ್ದರು ಎಸ್ ಜಿ ಅವರ ತಂದೆ ಆಗಾಗ ಅವರ ಸ್ನೇಹಿತರನ್ನು ಸೇರಿಸಿಕೊಂಡು ವನಭೋಜನ ಏರ್ಪಡಿಸಬೇಕು ಬೇಕಾದ ತಿಂಡಿ ಮಾಡಿ ಪಾಕ ಪರಿಟವಣೆಯಿಂದ ಸಂತೋಷ ಪಡಿಸುತ್ತಿದ್ದರು ಅದು ಎಂತಹ ನಿರ್ಮಲವಾದ ಮತ್ತು ಗಾಢವಾದ ಸಂತೋಷ ಇಂತಹ ಸಂತೋಷಗಳು ಹೆಚ್ಚು ವೆಚ್ಚವಿಲ್ಲದೆ ದೊರೆಯುವುದು ಸಾಧ್ಯವಾಗಿರುವಾಗ ನಮ್ಮ ಹಿರಿಯ ಜನ ಅದನ್ನು ಬಿಟ್ಟು ಕುಡಿತದಲ್ಲಿ ಕಾಲಹರಣ ಮಾಡುತ್ತಾರಲ್ಲ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಎಸ್ ಜಿ ನರಸಿಂಹಾಚಾರ್ಯರು ಮಾತನಾಡಿದರು ಅವರ ಅಂತರಂಗ ಎಷ್ಟು ಶುಚಿಯಾದದ್ದು ಎಂಬುದು ಇದರಿಂದ ಗೊತ್ತಾಗುತ್ತದೆ ಎಸ್ ಜಿ ನರಸಿಂಹಾಚಾರ್ಯರು ಬಾರ್ಯದಲ್ಲಿಯೇ ಅವರ ತಂದೆ ಅರಸಿಂಗಾಚಾರ್ಯರು ತಿರಿಕೊಂಡರು. ಅವರು ಶ್ರೀರಂಗಪಟ್ಟಣದ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೈಕರ್ಯ ಮಾಡುತ್ತಿದ್ದರು ಅವರು ಸಾಹಿತ್ಯ ಪಂಡಿತರು ಹಿರಿಯ ವೈದ್ಯರು ಭಸ್ಮಗಳನ್ನು ಕುಪ್ಪಿಗೆ ಮಾತುಗಳನ್ನು ಮಾಡಿ ಅನೇಕ ರೋಗಿಗಳಿಗೆ ವಾಸಿ ಮಾಡುತ್ತಿದ್ದರು ಅಡಿಗೆ ಕೆಲಸದಲ್ಲಿ ನಿಸೀಮರು ಅವರ ಮನೆ ದೊಡ್ಡ ಛತ್ರ ಬಂದವರಿಗೆ ಮಲಗುವುದಕ್ಕೆ ಕೂಡ ಚಾಪೆಗಳು ಪರಿವಾಣದ ತಲೆದಿಂಬುಗಳು ಯಾವಾಗಲೂ ಸಿದ್ಧ ಎಲ್ ಎಸ್ ಜಿ ನರಸಿಂಹಾಚಾರ್ಯರು ಪಂಡಿತರು ಹೌದು ರಸಿಕರು ಹೌದು ಆದರೆ ಅವರ ಸಹವಾಸದಲ್ಲಿದ್ದವರಿಗೆ ವಿಶೇಷವಾಗಿ ಕಾಣು ಬರುತ್ತಿದ್ದುದು ಅವರ ಸರಸ್ವತಿ ಅವರ ಪಾಂಡಿತ್ಯವೇನಿದ್ದರೂ ಪ್ರೌಢ ಗ್ರಂಥಗಳನ್ನು ಪರೀಕ್ಷಿಸುವುದರಲ್ಲಿಯೋ ಪರಿಷ್ಕಾರಗೊಳಿಸುವುದರಲ್ಲಿಯೂ ವಿನಯುಕ್ತವಾಗುತ್ತಿತ್ತು ಕರ್ನಾಟಕ ಕವಿಚರಿತ್ರೆಯ ಮೊದಲನೆಯ ಸಂಪುಟ ರಚನೆಯಲ್ಲಿ ಆರ್ ನರಸಿಂಹಾಚಾರ್ಯರು ಎಸ್ಜಿ ನರಸಿಂಹಾಚಾರ್ಯರು ಸಮ ಸಮವಾಗಿ ಸಹಕರಿಸಿದ್ದರು ಎಸ್ ಜಿ ನರಸಿಂಹಾಚಾರ್ಯರ ಕೈವಾಡವು ಆ ಗ್ರಂಥದಲ್ಲಿ ಪೂರ್ವ ಕವಿಗಳನ್ನು ಕುರಿತ ಯೋಗ್ಯತಾ ಸೂಚಕ ವಾಕ್ಯಗಳಲ್ಲಿ ಕಾಣಬರುತ್ತದೆ ಎರಡು ಮೂರು ಆರಿಸಿದ ಮಾತುಗಳಲ್ಲಿ ಕವಿಯ ವಿಶೇಷ ಗುಣವನ್ನು ಎತ್ತಿ ತೋರಿಸುವ ಸೂಕ್ಷ್ಮ ಗ್ರಹಣ ಕುಶಲತೆ ಎಸ್ಜಿ ಅವರದು ಅವರ ಮಾತುಗಳು ತೂಗಿಸಿ ತೂಗಿಸಿ ಆರಿದಂತವು ಆರಿಸಿದಂತವು ಆರ್ ನರಸಿಂಹಾಚಾರ್ಯರದು ವಿಸ್ತಾರವಾದ ವಿದ್ವತ್ತು ಅದ್ಭುತವಾದ ನಾನಾ ಗ್ರಂಥ ಪರಿಚಯ ಅವರು ಸಂಸ್ಕೃತ ಕನ್ನಡ ತಮಿಳು ತೆಲುಗುಗಳನ್ನು ಆಳವಾಗಿ ಶೋಧಿಸಿ ನೋಡಿದ್ದವರು ಎಸ್ ಜಿ ನರಸಿಂಹಾಚಾರ್ಯರಾದರೂ ದೃಷ್ಟಿ ಎಸ್ ನರಸಿಂಹಾಚಾರ್ಯರು ನಾಟಕದ ವರದಾಚಾರ್ಯರು ಆಪ್ತ ಸ್ನೇಹಿತರು ವರದಾಚಾರ್ಯರಿಗೆ ಹತ್ತಾರು ಕಂದ ಪದ್ಯಗಳನ್ನು ಹಾಡುಗಳನ್ನು ಎಸ್ ಅವರು ರಚನೆ ಮಾಡಿಕೊಟ್ಟಿದ್ದರು ಕೆಲ ಮಂದಿ ಸ್ನೇಹಿತರ ಬೇಡಿಕೆಯಂತೆ ಎಸ್ ಅವರು ಒಂದು ಕಾಮನ ಹಬ್ಬದ ಹಾಡನ್ನು ಅದನ್ನು ಹಾಡಿದ್ದನ್ನು ನಾನು ಕೇಳಿದ್ದೇನೆ ಅದರಲ್ಲಿ ಅಶ್ಲೀಲವಾದ ಾಂಶವೇನೂ ಇಲ್ಲದೆ ಕಥಾ ಮಾಧುರ್ಯ ತುಂಬಿತ್ತು ಮಾತುಗಳು ವಾದವುಗಳಾಗಿ ರಸಗರ್ಭಿತಗಳಾಗಿದ್ದವು ಅದು ಒಂದು ಅಪೂರ್ವ ಛಂದಸ್ಸಿನಲ್ಲಿದ್ದಂತೆ ನನಗೆ ತೋರಿತು ಅದರದು ಮಂದಗತಿಯ ದಾಟಿ ನಾನು ಅದರ ಕೆಲ ಕೆಲವು ಪಾದಗಳನ್ನು ಹೊರತು ಸಂಪೂರ್ಣವಾಗಿ ಕೇಳಿ ಆ ಹಾಡು ಅಚ್ಚಾಗಿಲ್ಲ ಆ ಹಾಡನ್ನು ಬಲವರು ಯಾರಾದರೂ ಇದ್ದಲ್ಲಿ ಅವರು ಅದನ್ನು ಬರೆದುಕೊಟ್ಟರೆ ಅದರಿಂದ ನಮ್ಮ ಸಾಹಿತ್ಯಕ್ಕೆ ಉಪರ ಬಿ ವೆಂಕಟಾಚಾರ್ಯರು ಬಂಕಿಮಚಂದ್ರರ ಬಂಗಾಳಿಯಿಂದ ವಿಷವೃಕ್ಷ ಎಂಬ ಪ್ರಸಿದ್ಧ ಕಾದಂಬರಿಯನ್ನು ಕನ್ನಡಿಸಿದ್ದಾರಷ್ಟೇ ಅದರಲ್ಲಿ ಬರುವ ಶರಣು ಕಮಲೆಯ ಚರಣಕೆ ಎಂಬ ಹಾಸ್ಯದ ಹಾಡು ಎಸ್ ನರಸಿಂಹ ಭಾರ್ಯರ ಕೃತಿಯೆಂದು ನಾನು ಕೇಳಿದ್ದೇನೆ ಎಸ್ ಜಿ ನರಸಿಂಹಾಚಾರ್ಯರ ಗ್ರಂಥಗಳು ಈಗ ಓದುಗರಿಗೆ ದೊರೆಯುತ್ತಿಲ್ಲ ಅವರ ಬೆರವಣಿಗೆಯಲ್ಲಿ ಅಚ್ಚಾಗಿರುವಷ್ಟು ಭಾಗವನ್ನು ಸಂಗ್ರಹ ಮಾಡಿ ಪ್ರಕಟಿಸಿದರೆ ಸುಮಾರು ಮುನ್ನೂರು ನಾನ್ನೂರು ಪುಟಗಳಷ್ಟಾಗಬಹುದು ಅಷ್ಟನ್ನಾದರೂ ಪ್ರಕಟಗೊಳಿಸಿದರೆ ಅದು ಒಂದು ಸಾಹಿತ್ಯ ರತ್ನವೆಂದು ಅಂಗೀಕೃತವಾಗುವುದೆಂದು ನನಗೆ ನಂಬಿಕೆಯುಂಟು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಪ್ರಚಾರದಲ್ಲಿದ್ದ ಪದ್ಮಸಾರ ಎಂಬ ಗ್ರಂಥವನ್ನು ಸಂಕಲನ ಮಾಡಿದ್ದವರು ಸಹ ಜಿ ಎಸ್ ನಾನು ಕೇಳಿದ್ದೇನೆ ನಮ್ಮ ಪುರಾತನ ಕಾವ್ಯಗಳ ಸಾರಭಾಗಗಳನ್ನು ಅಂತ ಸೂಕ್ಷ್ಮ ವೇದಿತೆಯಿಂದ ವಿಮರ್ಶನೆ ಮಾಡಿ ಆರಿಸಬಲ್ಲವರು ಬೇರೆ ಯಾರಿದ್ದಾರೆ ಆ ಪದ್ಯಗಳಲ್ಲಿಯ ಸ್ವಾರಸ್ಯ ಎಸ್ಜಿ ನರಸಿಂಹಾಚಾರ್ಯರ ಸೂಕ್ಷ್ಮಾಭಿರುಚಿಗೆ ನಿದರ್ಶನವಾಗಿದೆ ಕನ್ನಡ ಜೀರ್ಣೋದ್ಧಾರ ಪ್ರಸ್ತಾವದಲ್ಲಿ ಕರ್ನಾಟಕ ಕಾವ್ಯಮಂಜರಿ ಕರ್ನಾಟಕ ಕಾವ್ಯ ಕಲಾನಿಧಿ ಈ ಎರಡು ಮಾಸ ಪುಸ್ತಕಗಳು ಮಾಡಿದ ಸೇವೆಯನ್ನು ಸ್ಮರಿಸದಿರುವುದು ಕೃತಜ್ಞತೆಯಾಗುತ್ತದೆ ಆ ಪತ್ರಿಕೆಗಳನ್ನು ನಡೆಸ ನಡೆಸುತ್ತಿದ್ದವರು ಶ್ರೀ ಎಂಎ ರಾಮಾನುಜಯಿಂಗಾರ್ಯರು ಮತ್ತು ಎಸ್ ಜಿ ನರಸಿಂಹಾಚಾರ್ಯರು ಇಬ್ಬರೂ ಸೇರಿ ರಾಮಾನುಜ ರಾಮಾನುಜಯಿಂಗಾರ್ಯರು ರದು ನಿಚಿತ ಪಾಂಡಿತ್ಯ ಅವರು ಸೂಕ್ಷ್ಮ ದೃಷ್ಟಿಯಿಂದ ವಿಮಶಕರು ಅವರು ಸಂಪ್ರದಾಯ ನಿಷ್ಠರು ಮತ್ತು ಭಗವದ್ಭಕ್ತರು ನಡೆಗುಡಿ ನುಡಿಗಳಲ್ಲಿ ಕಟ್ಟುನಿಟ್ಟುಳ್ಳವರು ಗಂಭೀರ ಸ್ವಭಾವದವರು ಕಾವ್ಯಮಂಜರಿಯು ಪ್ರಾಚೀನ ಕಾವ್ಯಗಳನ್ನು ಭಾಗಭಾಗವಾಗಿ ಪ್ರಕಟ ಮಾಡುತ್ತಿತ್ತು ಅದಕ್ಕಾಗಿ ಗ್ರಂಥಗಳ ತಾಳಪತ್ರ ಪ್ರತಿಗಳನ್ನು ಇತರ ಪುರಾತನ ಲಿಪಿಗಳನ್ನು ಪತ್ತೆ ಮಾಡಿ ತಂದುಕೊಳ್ಳುವ ಪ್ರಯಾಸವು ಅವುಗಳನ್ನು ಶೋಧಿಸಿ ಲುಪ್ತವಾಗಿ ಹೋಗಿದ್ದ ಭಾಗಗಳನ್ನು ಊಹೆಯಿಂದ ಕೂಡಿದ ಮಟ್ಟಿಗೆ ಸೂಚಿಸಿ ಅಕ್ಷರಕಾಲಿತ್ಯಗಳನ್ನು ಕಂಡುಹಿಡಿದು ಪರಿಷ್ಕಾರಗೊಳಿಸಿ ಮುದ್ರಣಕ್ಕೆ ಸಿದ್ಧಪಡಿಸುವ ಪ್ರಯಾಸವು ಎಂತದೆಂಬುದು ಅಂಥ ಕೆಲಸದ ಅನುಭವವುಳ್ಳವರಿಗೆ ತಿಳಿಯಲಾಗತಕ್ಕದ್ದು ಅದು ವರ್ಣಿಸಲಾಗದ ಶ್ರಮ ನಿದ್ದೆ ಕಿಡಿಸಿ ಊಟ ಬೇಡವೆನಿಸಿ ತಲೆನೋವು ತರುವಂತಹ ಶ್ರಮ ಅದನ್ನು ಇಷ್ಟದಿಂದ ಪಟ್ಟ ಮೊದಲನೆಯ ಕನ್ನಡದ ಉಪಕಾರಿಗಳು ರಾಮಾನುಜ ಹೆಂಗಾರ್ಯರು ಮತ್ತು ಎಸ್ಜಿ ನರಸಿಂಹಾಚಾರ್ಯರು ಕಾವ್ಯಕಲಾನಿಧಿಯಲ್ಲಿಯೂ ಪ್ರಾಚೀನ ಗ್ರಂಥ ಗ್ರಂಥಗಳು ಕರ್ನಾಟಕ ಗ್ರಂಥಮಾಲೆಯಲ್ಲಿ ಆಧುನಿಕ ಎಸ್ ಜಿ ಅವರು ನನ್ನನ್ನು ಕ್ಷಮಿಸಲಿ ವಚನ ಪ್ರಬಂಧಗಳು ಪದ್ಯ ಪ್ರದ ಪ್ರಬಂಧಗಳು ಬರುತ್ತಿದ್ದವು ರಾಮಾನುಜಯಿಂಗಾರ್ಯರ ಕವಿ ಸಮಯೋಪನ್ಯಾಸಗಳು ಮೊದಲು ಪ್ರಕಟವಾದದ್ದು ಈ ಪತ್ರಿಕೆಯಲ್ಲಿಯೇ ಇರಬಹುದೆಂದು ನನ್ನ ಜ್ಞಾಪಕ ವಾಕ್ಯ ಶೈಲಿ ಅಚ್ಚುಕಟ್ಟಾದದ್ದು ವಿಷಯವನ್ನು ನಿಷ್ಕೃಷ್ಟ ರೀತಿಯಲ್ಲಿ ಪ್ರತಿಪಾದಿಸುವ ಜ್ಞಾಪ ಸಂಪತ್ತು ವಾಕ್ಷ ವಾಕ್ಸಾಮರ್ಥ್ಯವು ಅವರ ಪಾಲಿಗೆ ಬಂದಿದ್ದವು ಮಂಜರಿ ಕಲಾನಿಧಿಗಳೆರಡರ ಸಂಪಾದನೆಯಲ್ಲಿಯೂ ಎಸ್ಜಿ ನರಸಿಂಹಾಚಾರ್ಯರ ಕೈ ಕೆಲಸ ಶೋಭಾಕರವಾಗಿತ್ತು ಅವರ ಸಹಾಯವಿಲ್ಲದಿದ್ದಲ್ಲಿ ಆ ಕೆಲಸ ಅಷ್ಟು ಚೆನ್ನಾಗಿ ಸಾಗುತ್ತಿರಲಿಲ್ಲವೆಂಬುದು ಅವರ ಸಹೋದ್ಯೋಗಿಗಳ ಅಭಿಪ್ರಾಯ ಎಸ್ಜಿ ನರಸಿಂಹಾಚಾರ್ಯರು ದೊಡ್ಡ ಹತ್ತಿದವರಲ್ಲ ಸರ್ಕಾರದ ವಿದ್ಯಾ ಇಲಾಖೆಯಲ್ಲಿ ಟ್ರಾನ್ಸ್ಲೇಟರ್ ಆಗಿದ್ದವರು ಆ ಕೆಲಸಕ್ಕೆ ಈಗ ಸೆಕ್ರೆಟರಿ ಟೆಕ್ಸ್ಟ್ ಬುಕ್ ಕಮಿಟಿ ಎಂದು ಹೆಸರಾಗಿದೆ ಈ ಹುದ್ದೆಯ ಸಂಬಳ ಆಗ ಸುಮಾರು ನೂರೈವತ್ತರ ಮಟ್ಟದಲ್ಲಿರಬಹುದು ಆದರೆ ಅದು ಸಣ್ಣದೆಂದು ಅವರು ಭಾವಿಸಿದ್ದಂತೆ ಎಂದು ತೋರಲಿಲ್ಲ ಸರ್ವದಾ ಸಂತೋಷ ಶಾಂತಿಗಳಿಂದ ತುಂಬಿ ನಡೆದುಕೊಳ್ಳುತ್ತಿದ್ದರು ಹೊರಕೆ ನಿರಾಡಂಬರವಾದ ಜೀವನ ಸರಸ್ವತಿ ಸೌಭಾಗ್ಯ ತೃಪ್ತಿ ಕೆಲಸದಿಂದ ನಿವೃತ್ತರಾಗಬೇಕಾದ ವಯಸ್ಸಿಗೆ ಬಹಳ ಮುಂಚೆಯೇ ಕೇವಲ ನಲವತ್ಮೂರನೇ ವಯಸ್ಸಿನಲ್ಲೇ ಅವರ ಆಯಸ್ಸು ಮುಗಿಯಿತು ಡಿಸೆಂಬರ್ ಸಾವಿರದ ಒಂಬೈನೂರ ಏಳು ಎಸ್ಟಿ ಎಂಬಾತ ಇದ್ದರು ಅವರು ಬಿಎ ಪಟ್ಟ ಪಡೆದು ಸೆಕ್ರೆಟೇರಿಯೇಟ್ನಲ್ಲಿ ಉದ್ಯೋಗದಲ್ಲಿದ್ದರು ತಂದೆಯಂತೆ ಸೌಮ್ಯ ಸ್ವಭಾವದವರು ಮತ್ತು ಸರಸ ಪ್ರಿಯರು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡರು ಎಸ್ಜಿ ನರಸಿಂಹಾಚಾರ್ಯರ ತಮ್ಮಂದಿರು ಶ್ರೀ ಎಸ್ಜಿ ಗೋವಿಂದರಾಜಯಿಂಗಾರ್ಯರು ಹೀಗೆ ಸಾವಿರದ ವರ್ಷಗಳ ಹಿಂದಿನವರೆಗೂ ಇದ್ದರು ಇವರ ತಾಯಿ ಸೀತಮ್ಮನವರ ಪೋಷಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದರು ಭಸ್ಮಗಳು ಕುಪ್ಪಿಗೆ ಮಾತೆಗಳು ಇವುಗಳ ತಯಾರಿಕೆಯಲ್ಲಿ ಒತ್ತಾಸೆ ಮಾಡುತ್ತಿದ್ದುದರಿಂದ ತಾಯಿಯ ಎರಡು ಕಣ್ಣುಗಳು ಹೋದವು ಕುರುಡು ತಾಯಿಯೇ ಅಡಿಗೆ ಮಾಡುತ್ತಿದ್ದರು ಅದಕ್ಕಿಂತ ಆಶ್ಚರ್ಯ ಎಲೆ ಹಚ್ಚುತ್ತಿದ್ದರು ಎಸ್ಜಿಜಿ ಕಂಟೋನ್ಮೆಂಟಿನ ರೆಸಿಡೆನ್ಸಿಯಲ್ಲಿ ಗುಮಾಸ್ತರಾಗಿದ್ದರು ಆದರೆ ಸಾಹಿತ್ಯ ವ್ಯಾಸಂಗದಲ್ಲಿ ಅಣ್ಣಂದಿರ ಅನುಯಾಯಿಗಳು ಅವರಿಗೆ ಪದ್ಯ ರಚನೆಯ ಶಕ್ತಿ ಸಹಜವಾಗಿ ಬಂದಿತ್ತು ತಾಮಸ ಪ್ರಭು ಚರಿತಂ ಗೋದಾಸ್ತವ ಪುರೋಷಿತ ಪ್ರಿಯ ಸಮಾಗಮಂ ದ ಎಂಬ ಕವನ ಕಥನದ ಅನುವಾದ ನಲವತ್ತು ಕಂದ ಪದ್ಯಗಳಲ್ಲಿದೆ ಮೊದಲಾದ ಪದ್ಯ ಗ್ರಂಥಗಳನ್ನು ಪ್ರಿಮ್ರೋಜಾ ವಿಜಯ ವಿಕಾರ್ ಆಫ್ ವೇಗ್ಫೀಲ್ಡ್ ಮೊದಲಾದ ಗದ್ಯ ಗ್ರಂಥಗಳನ್ನು ಬರೆದಿದ್ದಾರೆ ಉತ್ತರ ರಾಮಚರಿತೆಯ ಮೂರು ನಾಲ್ಕು ಅಂಕಗಳು ಇವರಿಂದ ಅನುವಾದವಾಗಿ ಕರ್ನಾಟಕ ಗ್ರಂಥಮಾಲೆಯಲ್ಲಿ ಅಚ್ಚಾಗಿರುವಂತೆ ತಿಳಿದು ಇವರು ಸ್ವಭಾವದಲ್ಲಿ ಸಾಧುಗಳು ಇಂದಿನ ಹೊಸ ಹೊಸಗನ್ನಡದ ದಾರಿಗಳನ್ನು ನೋಡಿ ಅವರಿಗೆ ಮನಸ್ಸಿನಲ್ಲಿ ಕೊಂಚ ಕೆರಳಿಕೆ ಬಂದಿತ್ತು ಭಾಷೆ ಹೊಸ ಮಾರ್ಗಗಳನ್ನು ಹಿಡಿಯಲಿ ಅದನ್ನು ಯಾರೂ ಬೇಡವೆನ್ನುವುದಿಲ್ಲ ಆದರೆ ಆ ಮಾರ್ಗಗಳಿಗಾದರೂ ಒಂದು ನಿಯಮ ಒಂದು ಕಟ್ಟುಪಾಡು ಇರಬೇಡವೆ ಹಳೆಯ ಮಾರ್ಗಗಳೆಲ್ಲಾ ತಪ್ಪೆ ಅದರಲ್ಲೇನಿದೆ ಎಂಬುದನ್ನಾದರೂ ಈಗಿನವರು ನೋಡಿ ತಿಳಿದುಕೊಳ್ಳಬೇಡವೆ ಎಂದು ಪೇಚಾಡುತ್ತಿದ್ದರು ಎಸ್ಜಿ ನರಸಿಂಹಾಚಾರ್ಯರ ಛಾಯಾಚಿತ್ರ ಎಲ್ಲಿಯಾದರೂ ಇದ್ದೀತೆ ಎಂದು ಬಹುಕಾಲದಿಂದ ಹುಡುಕುತ್ತಿದ್ದೇನೆ ಕನ್ನಡ ಸಾಹಿತ್ಯ ಪರಿಶಿಷ್ ಅದು ಇಲ್ಲ ಅವರ ಬಂಧುಗಳಲ್ಲಿಯೂ ಸ್ನೇಹಿತರಲ್ಲಿಯೂ ಯಾರಾದರೂ ಅವರ ಛಾಯಾಚಿತ್ರವನ್ನು ಇಟ್ಟು ಅವರು ಅದನ್ನು ನಾಡಿಗೆ ದೊರಕಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಎಸ್ಜಿ ನರಸಿಂಹಾಚಾರ್ಯರ ಸ್ಮರಣೆ ನನ್ನ ಪಾಲಿಗೆ ಗುರುಸ್ಮರಣೆ ಆದ್ದರಿಂದ ಚಿತ್ರಶು ಮನಶಾಂತಿ